ನಲವತ್ತೆಂಟು ಗಂಡಹಂಡಿರು ಮದುವೆಯು ವಿಜೃಂಭಣೆಯಿಂದ ನಡೆಯಿತು ಮನೆ ತುಂಬಿಸಿಕೊಂಡಿದ್ದಾಯಿತು ಸೊಸೆಯು ಮನೆಗೆ ಬಂದಳೆಂದು ಆಲಿಂಬಿನಿಗೆ ಆಲಂಬಿನಿಗೆ ಹಿಗ್ಗು ಓಡಿ ಹೋಗುವ ಓಡಿ ಹೋಗುವುದೆಂದಿದ್ದ ಕುದುರೆಗೆ ಕಡಿವನ್ನ ಕಡಿವಾಣವು ಬಿತ್ತೆಂದು ದೇವರಾತನಿಗೆ ಹಿಗ್ಗು ಆಲಿಂಬಿನಿಯು ತಾಯಿ ತಂದೆಗಳು ಆಲಂಬಿನಿಯ ತಾಯಿ ತಂದೆಗಳು ಕೆಲವು ದಿನವಿದ್ದು ತಮ್ಮ ಊರಿಗೆ ಹೋಗರು ಮಿಕ್ಕವರೆಲ್ಲರೂ ಒಂದೆರಡು ಒಂದೆರಡು ದಿನದೊಳಗೆ ಹೊಟ್ಟು ಹೋಗಿದ್ದರು ಯಾಜ್ಞಾವಕ್ಯನು ಉದ್ದಾಲಕರು ಹೇಳಿದಂತೆ ಆದಷ್ಟು ಬಹಿಮುಖನಾಗಿ ಇರುವನು ಬೆಳಗ್ಗೆ ಯಜ್ಞೇಶ್ವರನನ್ನು ಉಪಾಸನ ಮಾಡುವ ಕಾಲದಲ್ಲಿ ಇಷ್ಟವಿಲ್ಲದಿದ್ದರೂ ಕಾತ್ಯಾಯಿನಿಯು ಮಗ್ಗುಲಲ್ಲಿ ಇದ್ದರೂ ಹಾಗೆಯೇ ಅಂತಃಮುಖನಾಗಿ ಯಜ್ಞೇಶ್ವರದ ಸಾಕ್ಷಾತ್ಕಾರಕ್ಕೆ ಹೊರಟು ಹೋಗುವನು ಆಗ ಕಾತ್ಯಾಯಿನಿಯು ಅದನ್ನು ಬಲ್ಲವಳಂತೆ ಅದಕ್ಕೆ ಅಭ್ಯಾಸವಾಗಿರುವವಳಂತೆ ಕಾಯುತ್ತಾ ಕುಳಿತಿರುವವಳು ಕುಳಿತಿರುವಳು ಅವಳು ಹತ್ತು ವರ್ಷದ ಹುಡುಗಿ ನ್ಯಾಯವಾಗಿ ಇತರ ಇತರರಾಗಿದ್ದರೆ ಕವಡೆ ಗಜ್ಜುಗ ಇಟ್ಟುಕೊಂಡು ಅರುವ ವಯಸ್ಸು ಆದರೂ ಗಂಡನ ಬಳಿಯಲ್ಲಿ ಅತ್ತೆಯ ಜೊತೆಯಲ್ಲಿ ವಯಸ್ವಿನಿಯಂತೆ ವ್ಯವಹರಿಸುವಳು ಯಾಜ್ಞವಲ್ಕೀನು ಆದಿತ್ಯ ಉಪಾಸನವನ್ನು ಆರಂಭಿಸಿದನು ಸೂರ್ಯನು ಚೆನ್ನಾಗಿ ಕಾಣುವ ಕಾಣಿಸುವ ವೇಳೆಗೆ ಅಗ್ನಿ ಅಗ್ನಿಪವಾಸವನ್ನು ಮಾಡಿ ಅಗ್ನಿಪಾಸ ಅಗ್ನಿಪಾಸನವನ್ನು ಮಾಡ ಮುಗಿಸಿಕೊಂಡು ರಕ್ತಪುಷ್ಪ ರಕ್ತಚಂದನ ರಕ್ತ ರಕ್ತರ ರಕ್ತಕ್ಷಾದಿಗಳಿಂದ ಆದಿತ್ಯನಿಗೆ ಆಚಾರ್ಯನ ನಮಸ್ಕಾರಗಳನ್ನು ಒಪ್ಪಿಸುವನು ಆದಿತ್ಯನಿಗೆ ನಿವೇದನವಾದ ಪಾಯಸವನ್ನು ತಾಯಿ ತಂದೆ ಹೆಂಡತೀಯರಿಗೆ ಅಷ್ಟು ತೆಗೆದಿಟ್ಟು ಉಳಿದಿದ್ದನ್ನು ತಾನು ಗುಂಜಿಸುವನು ರಾತ್ರಿಯ ಹೊತ್ತು ತಾಯಿಯ ಬಲವತ್ತಕ್ಕೆಂದು ಒಂದು ಥಾಲಿ ಹಾಲು ಕುಡಿಯುವನು ಉಳಿದ ಹೊತ್ತನ್ನೆಲ್ಲ ಮಂತ್ರಜಪದಲ್ಲಿ ವಿನಿಯೋಗಿಸುವನು ಕಾತಿಯಾಯಿನಿಯು ಗಂಡನ ಚರಿಯೆಯನ್ನು ನೋಡಿದಳು ಅವಳಿಗೆ ಎಲ್ಲ ಮನವರಿಕೆಯಾಗುವುದರೊಳಗೆ ಒಂದು ವಾರ ಹಿಡಿಯಿತು ಅತ್ತೆ ಬಳಿಗೆ ಹೋಗಿ ಅತ್ತೆ ಅವರು ಆದಿತ್ಯನ ಪ್ರಸಾದವಾದ ಪಾಯಸ ಬಿಟ್ಟು ಇನ್ನೇನು ತೆಗೆದುಕೊಳ್ಳುವುದಿಲ್ಲವೇ ಎಂದು ಕೇಳಿದಳ ಹೌದಮ್ಮ ಇನ್ನೇನೂ ತೆಗೆದುಕೊಳ್ಳುವುದಿಲ್ಲ ಎಂದಳು ರಾತ್ರಿಯೋ ಹೊತ್ತು ಅದು ಬಲ್ಲೇ ಅಲ್ಲ ನಾನು ತೆಗೆದುಕೊಂಡು ಹೋಗುವ ಹಾಲು ಅದು ಬಲವಂತ ಮಾಡಿದರೆ ಉಂಟು ಇಲ್ಲದಿದ್ದರೆ ಅದೂ ಇಲ್ಲ ದೇಹಕ್ಕೆ ಆದಷ್ಟು ಆಹಾರ ಸಾಕೆ ಆಲಂಬಿನಿಗೆ ಸಂತೋಷವಾಯಿತು ವಯಸ್ಸು ಚಿಕ್ಕದಾದರೂ ಮನಸ್ಸು ಬೆಳೆದಿದೆ ಎಂದುಕೊಂಡು ಆ ವಿಚಾರ ಅವನನ್ನೇ ಕೇಳಬೇಕು ಇವತ್ತು ನೀನು ಹೋಗಿ ಕೇಳು ಎಂದಳು ಅದೇನೋ ನಿಮ್ಮ ಬಳಿ ಇರುವಷ್ಟು ಸಲಹೆ ಅವರು ಅವರ ಹತ್ತಿರ ಬಂದಿಲ್ಲವಲ್ಲ ಹಾಗೆಂದರೆ ಹೇಗೆ ತಾಯಿ ಎಷ್ಟಾಗಲಿ ನೀವಿಬ್ಬರು ಗಂಡಹಿಂಡಿರು ನಾಳೆ ಅವನ ನೆರಳಾಗಿ ವರ್ತಿಸಬೇಕಾದವಳು ನೀನು ಈಗಿನಿಂದಲೂ ಅವನ ಕಷ್ಟ ಸುಖ ಅವನ ಮನಸ್ಸು ತಿಳಿಯುವ ಯತ್ನವನ್ನು ಮಾಡಿಕೊ ಆಗಲಮ್ಮ ಇವತ್ತು ಇಳಿ ಹೊತ್ತಿನಲ್ಲಿ ಕೇಳಲೇ ಆಗದರೆ ಕೇಳಲು ತಪ್ಪೇನಿಲ್ಲ ಹಾಗೆಂದು ಅವನು ಜಪ ಮಾಡುತ್ತಿರುವಾಗ ಹೋಗಿ ಅವನನ್ನು ಕೆರಳಿಸಲು ಕೇಳಿಸಬೇಡ ಅವನು ಏನಾದರೂ ಕಾರಣಾಂತರಗಳಿಂದ ರೇಗಿದರೆ ಕೂಡಲೇ ನಮಸ್ಕಾರ ಮಾಡಿ ನನಗೆ ಹೇಳಿಕೊಡು ಆದರೆ ನನ್ನ ಮಗನೆಂದು ಹೆಮ್ಮೆ ಕೊಚ್ಚಿಕೊಳ್ಳುವುದಿಲ್ಲ ಯಾಜ್ಞವಲ್ಕಿಯನು ನಿಜವಾಗಿ ಪರಮಶಾಂತ ಕಾತ್ಯಾಯನಿಯು ಸರಿ ಎಂದು ಸುಮ್ಮನಾದಳು ಕಾತ್ಯಾಯಿನು ಕಾತಿಯಿನಿಯು ಬಂದ ಈ ವಾರದಲ್ಲಿ ಆಲಂಬಿನಿಗೆ ನಿಜವಾಗಿಯೂ ಬಿಡುವೆಂದರೇನು ಎನ್ನುವುದರ ಅನುಭವವು ಬಂದಿತು ಊಟವಾಗುತ್ತಿದ್ದ ಹಾಗೆ ಕಾತ್ಯಾಯಿನಿಯು ಎಲೆ ಗೋಮಯ ಮಾಡುವಳು ಅತ್ತೆಯು ಬೇಡವೆಂದರೂ ಅಡಿಗೆ ಮನೆಯಲ್ಲಿ ಕಸಮುಸರೆಗಳನ್ನು ಮಾಡುವಳು ಉಪಕರಣಗಳನ್ನೆಲ್ಲ ತೊಳೆಯುವಳು ಇಳಿ ಹೊತ್ತಿನಲ್ಲಿ ಹೋಗಿ ಬೆಟ್ಟಗಳನ್ನು ಒದವಳು ಸಂಜೆಯ ಸ್ನಾನಕ್ಕೆ ಬಿಸಿ ನೀರು ಸಿದ್ಧ ಮಾಡುವಳು ಅತ್ತೆಗೆ ನೆರವಾಗಿದ್ದು ಸೋಮದೇ ಧೇನವನ್ನು ಕರೆಯುವುದನ್ನು ಬಿಟ್ಟು ಹಗಲು ರಾತ್ರಿಗಳ ಅಡಿಗೆ ಮನೆಯನ್ನು ಮಿ ಅಡಿಗೆಯನ್ನು ಮಿತ್ ಬಿಟ್ಟು ಮಿಕ್ಕೆಲ್ಲ ಕೆಲಸವನ್ನು ಮಾಡುವಳು ಆಲಂಬಿನಿಗೆ ಸೊಸೆಯು ಒಗ್ಗಿ ಹೋಗಿದ್ದಳು ಅವಳು ಸಣ್ಣ ವಯಸ್ಸಿನವಳಾದರೂ ಈಗ ಆಕೆಯು ಅವಳನ್ನು ಕೇಳದೇ ಯಾವ ಕೆಲಸವನ್ನು ಮಾಡುವುದಿಲ್ಲ ಅಷ್ಟೇನು ಅಡುಗೆಗೆ ಅಕ್ಕಿ ಬೇಳೆ ತೆಗೆದುಕೊಳ್ಳುವಾಗಲೂ ಏನೇ ಇವತ್ತು ಇಷ್ಟು ಅಕ್ಕಿ ಎಂದು ಕೇಳುವಳ ಒಂದೇ ವಾರದೊಳಗೆ ಸೊಸೆಯು ಅತ್ತೆಗೆ ಅಚ್ಚುಮೆಚ್ಚಾಗಿ ಹೋದಳು ಅಂದು ಇಲ್ಲಿ ಹೊತ್ತು ಕಾತಾಯಿನಿಯೇ ಕಾತಾಯಿನಿಯು ಮನೆಯವರ ಬಟ್ಟೆಗಳನ್ನೆಲ್ಲ ಬುಟ್ಟಿಯಲ್ಲಿ ತುಂಬಿಕೊಂಡು ಕೊಳಕ್ಕೆ ಒಗೆುವುದನ್ನು ಒಗಿಯುವುದಕ್ಕೆ ಹೋಗಬೇಕು ಆ ವೇಳೆಗೆ ಅತ್ತೆಯು ಹೇಳಿದ್ದು ನೆನಪಾಯಿತು ಗಂಡನನ್ನು ಕೇಳುವುದು ಹೇಗೆ ಎಂದು ಒಂದು ಮನಸ್ಸು ಇದುವರೆಗೂ ಅದನ್ನು ನೋಡಿದ್ರೆ ಮಾತೆಯೇ ಆಡಲವಲ್ಲ ಎಂದು ಸಂಕೋಚ ಯಾವತ್ತೊಂದಾದರೂ ಯಾವತ್ತಾದರೂ ಕೇಳಲೇಬೇಕು ಇವತ್ತೇ ಕೇಳಿದರೆ ತಪ್ಪೇನು ಎಂದು ಇನ್ನೊಂದು ಮನಸ್ಸು ಅತ್ತೆ ಹೇಳಿದಿರಲ್ಲ ಅವನ ನೆರಳಾಗಿರಬೇಕು ಎಂದು ಅವರ ಕಷ್ಟ ಸುಖ ನೋಡಿಕೋ ಎಂದು ಅಥವಾ ಒಂದು ವೇಳೆ ರೇಗಿದರೆ ಪರಮಶಾಂತರ್ ಎಂದು ಅತ್ತೆ ಹೇಳಿದ್ದಾರೆ ಆದರೂ ರೇಗಿದಳು ಅನ್ನೋಣ ಉಪಾಯ ಸರಿ ಇವತ್ತೇ ಕೇಳುವುದು ಎಂದು ಧೈರ್ಯ ಮಾಡಿದರು ಯಾಕೆ ಮಧ್ಯ ಮನೆಯ ಹಿಂದೆ ತೋಟದಲ್ಲಿ ತನಗಾಗಿ ಮಾಡಿದರೆ ಗುಡಿಸಲು ಬೇಕು ಹೆಚ್ಚಾಗಿ ಈಚೆಗೆ ಬರುತ್ತಿರಲಿಲ್ಲ ತಾಯಿಯ ಬಲವಂತ ತಾಯಿ ಬಲವಂತ ಮಾಡಿದರು ತಂದೆಯು ಬಿಸಿನೀರಿನಲ್ಲಿ ಸ್ನಾನ ಮಾಡಿದರೆ ತಪ್ಪಿಲ್ಲವೆಲ್ಲವೆಂದರೂ ಆತನ ಮಾತದೆ ಕೊಳದಲ್ಲಿಯೇ ಸ್ನಾನ ಮಾಡುವನು ಒದ್ದೆ ಬಟ್ಟೆಯಲ್ಲಿಯೂ ಹೋಗಿ ತನ್ನ ಗುಡಿಸಲಿನಲ್ಲಿ ಒಣಗೆ ಹಾಕಿದ್ದ ಮಣಿಬಟ್ಟೆಗಳನ್ನು ಹುಟ್ಟು ಸಂಧ್ಯಾ ಜಪಗಳನ್ನು ನೆರವೇರಿಸಿ ಅಗ್ನಿಕಾರ್ಯಕ್ಕೆ ಮನೆಯೊಳಕ್ಕೆ ಬರುವನು ಮತ್ತೆ ಆದಿತ್ಯೋಪಾಸನವನ್ನು ಗುಡಿಸಲು ಬಾಗಿಲಿನಲ್ಲಿ ಮಾಡುವನು ಮತ್ತೆ ಒಳಗೆ ಹೊರಟರೆ ಮಧ್ಯಾಹ್ನದ ಹೊತ್ತಿನಲ್ಲಿ ಊಟಕ್ಕೆ ಬರುವನು ಈಗ ಒಂದೆರಡು ದಿನಗಳಿಂದ ಊಟವೂ ಇಲ್ಲ ಆದ್ದರಿಂದ ಮನೆಯೊಳಕ್ಕೆ ಅಗ್ನಿಕಾರ್ಯಾರ್ಥವಾಗಿ ಬರುವುದನ್ನು ಬಿಟ್ಟು ಇನ್ನೂ ಯಾವುದಕ್ಕೂ ಬರಬೇಕಾಗಿರಲಿಲ್ಲ ಆ ದಿನ ಇಳೆ ಹೊತ್ತು ಸಾಧಿಸಿ ಕಾತಿಯಾಯನಿಯು ಗಂಡನ ಗುಡಿಸಲಿಗೆ ಹೋದಳು ಆತನು ಕಣ್ಣು ಮುಚ್ಚಿದ್ದಾನೆ ಪದ್ಮಾಸನದಲ್ಲಿ ಕುಳಿತಿದ್ದಾನೆ ದೇಹವೆಲ್ಲ ನಿರಾಯಾಸವಾಗಿರುವಂತೆ ಇದೆ ಸುತ್ತಲೂ ಶಾಂತಿಯ ವಾತಾವರಣವೂ ತಾನೇ ತಾನಾಗಿದೆ ಎಳ್ಳು ನೆಲಕ್ಕೆ ಬಿದ್ದರೆ ಸದ್ದು ಕೇಳಿಸುವಷ್ಟು ನಿಶ್ಶಬ್ದವಾಗಿದೆ ಕಾತ್ಯಾಯಿನಿಯು ಬಂದ ಅದು ಯಾವ ಮಾಯದಲ್ಲಿ ಬಂದು ಸಾರಿಸುವಳೋ ಅಂತೂ ಗುಡಿಸಲು ನಿಚ್ಚಳವಾಗಿ ಕಸದ ಹೆಸರೂ ಇಲ್ಲದೆ ಸಾರಣೆ ಓರಣೆಗಳನ್ನು ಪಡೆದು ಮುತ್ತು ಎಳೆಯಳೆಯುವಂತಹ ರಂಗವಲ್ಲೆಯನ್ನು ಕೊಂಡು ಮುದ್ದಾಗಿದೆ ಗುಡಿಸಲಿನ ತುಂಬಾ ಸಣ್ಣಗೆ ಸುಗಂಧವನ್ನು ವ್ಯಾಪಿಸಿದೆ ಒಂದು ಗಲಿಗೆ ಕಾದು ಕುಳಿತಳು ಅವರು ಒಳಗೆ ಜಪ ಮಾಡುತ್ತಿದ್ದಾರೆ ಅವರ ನಿರ್ಲಾದನಾನು ಈಗ ಏನು ಮಾಡಬೇಕು ಎಂದು ಯೋಚಿಸಿದಳು ತಾನು ಓಂ ನಮಸ್ ಸವಿತ್ರೆ ಎಂದು ಜಪ ಮಾಡುತ್ತಾ ಬಾಗಿಲಲ್ಲಿ ಕುಳಿತಳು ಒಂದು ಕೊಂಚ ಹೊತ್ತಿನೊಳಗಾಗಿ ಹಠಾತ್ ಆಗಿ ಯಾಜ್ಞೊಳಗೆಯನ್ನು ಕಂಡುಬಿಟ್ಟನು ನೋಡುತ್ತಾನೆ ಹೊಸ್ತಿನದಿಂದ ಹೊರಗೆ ಬಾಗಿಲಿನಲ್ಲಿ ಬಾಲಯೋಗಿನಿಯಂತೆ ಕಾತ್ಯಾಯಿನಿಯು ಕುಳಿತಿದ್ದಾಳೆ ಪದ್ಮಾಸನ ಎರಡು ಕೈಗಳು ಎರಡು ತೊಡೆಗಳ ಮೇಲೆ ಅಂಗೈ ಮೇಲಾಗಿದೆ ದೇಹವು ಜಪಕ್ಕೆ ಒಗ್ಗಿರುವಂತೆ ಸುಖವಾಗಿ ನಿರಾಯ ನಿರಾಯಾಸವಾಗಿ ಕುಳಿತಿದೆ ಅದನ್ನು ಕಂಡು ಆತನಿಗೆ ಸಂತೋಷವಾಯಿತು ಆಕನಿಗೆ ಸಣ್ಣದಾಗಿ ಒಂದು ಹುಡಿ ಕೆಮ್ಮು ಬಂತು ಅವಳಿಗೆ ಅದರಿಂದ ತೊಂದರೆಯಾಗದಿರಲೇಂದು ಬಲು ಹಿಡಿತದಿಂದ ದಲ್ಲಿಟ್ಟುಕೊಂಡು ಸಣ್ಣಗೆ ಕೆಮ್ಮಿದನು ಜಾನುವು ಬರುತ್ತಿಲ್ಲ ಬರುತ್ತಿರಲಿಲ್ಲವಾಗಿ ಕಾತಿಯಾಯಿನಿಗೆ ಅಷ್ಟರಿಂದಲೇ ಎಚ್ಚರವಾಯಿತು ಕಂಡುಬಿಟ್ಟಳು ಕಂಡುಬಿಟ್ಟು ಕಣ್ಣು ಬಿಟ್ಟು ಭೀರ್ಮುಖನಾಗಿರುವ ನೋಡಿ ನಗುತ್ತಾ ಎದ್ದು ನಿಂತಳು ಕುಳಿತುಕೋ ಏನು ಬಂದಿ ನನ್ನಿಂದ ಏನು ತೊಂದರೆ ಆಗಿಲ್ಲವಲ್ಲ ನನಗೇನು ತೊಂದರೆ ನಿಮಗೆ ನನ್ನಿಂದ ಅಡ್ಡಿ ಆಗಲಿಲ್ಲ ಅಷ್ಟೇ ಅಡ್ಡಿಯೇನು ಬಂತು ಏನೂ ಇಲ್ಲ ಏನು ಬಂದೆ ಕುಳಿತುಕೊಂಡು ಮಾತನಾಡೋ ಕಾತಿಯಾಯಿನ ನೀವು ಕುಳಿತುಕೊಂಡಳು ಆದರೆ ವಿಷಯವನ್ನು ಹೇಗೆ ಆರಂಭಿಸಬೇಕು ಎಂಬುದು ಅವಳಿಗೆ ಹೊಳೆಯಲಿಲ್ಲ ಒಂದು ಸಲ ಗಂಡದ ಮುಖವನ್ನು ನೋಡುತ್ತಾ ಇನ್ನೊಮ್ಮೆ ನೆಲದ ಕಡೆಗೆ ನೋಡುತ್ತಾ ಯೋಚಿಸಿದಳು ಯಾಜ್ಞವಲ್ಕಿನಿಗೆ ಹಾಗೆ ಹೊತ್ತು ಕಳೆಯುವುದು ಬೇಡವಾಗಿದ್ದರು ಸಲ ತನ್ನ ಮುಖ ನೋಡುತ್ತಿರುವ ಆ ಹುಡುಗಿಯ ಮುಖ ರುಚಿಸಿತು ಬೇಸರವನ್ನು ಅತ್ತ ವಿಶ್ವಾಸದಿಂದ ಮತ್ತೆ ಏನು ಬಂದು ಹೇಳು ನೀನು ನಿನ್ನ ನಾನು ನಿನ್ನನ್ನು ತಿಂದು ಹಾಕುವುದಿಲ್ಲ ಎಂದು ಕಿರುನಗುತ್ತಾ ನಂಬಿಸುವ ದಣಿಯಲ್ಲಿ ಮಾತನಾಡಿಸಿದಳು ಕಾತಾಯಿನಿಯು ದಿಟ್ಟವಲ್ಲದಿದ್ದರೂ ಹೆದರಿಕೆ ಇಲ್ಲದೆ ನುಡಿದಳು ನೀವು ಈ ವ್ರತವು ಕಳೆಯುವವರೆಗೂ ಬರಿಯ ಪಾಯಸದಲ್ಲೇ ಇದ್ದು ಬಿಡುತ್ತೀರಂತೆ ಹೌದೇ ಯಾರು ಹೇಳಿದರು ಅಮ್ಮ ಹೌದು ಹಾಗೆಂದು ಕೊಂಡಿದ್ದೇನೆ ನೀವು ಸಮಾವರ್ತನ ಮಾಡಿಕೊಂಡಿದ್ದೀರಲ್ಲ ಆದರೂ ಈ ವ್ರತವೇಕೆ ನನ್ನನ್ನು ಮಾಡುವುದು ಯಾರು ಹೇಳಿ ಬಲವಂತ ಮಾಡಿದವರಿಲ್ಲ ಆದರೂ ಒಳಗಿಂದ ಪ್ರೇರಣೆಯಾಯಿತು ಮಾಡುತ್ತಿದ್ದೇನೆ ಈ ವರ್ಷ ವ್ರತವು ಎಷ್ಟು ದಿವಸದ್ದು ಒಂದು ವರ್ಷ ಮಾಡಬೇಕೆಂದಿದ್ದೇನೆ ಬರೀ ಪಾಯಸದಲ್ಲಿರುವುದು ನಿಯಮಗಳಲ್ಲಿ ಒಂದೇ ಹೌದು ಹಾಗಾದರೆ ನಾನು ನಿಮ್ಮಂತೆಯೇ ಬರೀ ಪಾಯಸದಲ್ಲಿರಲು ಅಪ್ಪಣೆ ಕೊಡಿ ಅದಕ್ಕೆ ನನ್ನ ಅಪ್ಪಣೆ ನಾನು ನಿಮ್ಮ ನೀವು ಹೇಗಿದ್ದರೆ ನಾನೂ ಆಗಿರಬೇಕು ಎಂದು ಹೇಳಿ ಅಮ್ಮ ಹೇಳುತ್ತಿದ್ದರು ಇಲ್ಲಿ ಅಮ್ಮನೂ ಅದೇ ಮಾತು ಹೇಳಿದು ಹೇಳಿದರು ಜೊತೆಗೆ ಮುತ್ತೈದೆಯವರು ಊಟ ಬಿಡಬೇಕಾದರೆ ಗಂಡನ ಅರ್ಪಣೆಯಾಗಬೇಕಂತೆ ಓಹೋ ಹಾಗೂ ನಿನಗೆ ಸಾಧ್ಯವಿಲ್ಲದೆ ಹೋದರೆ ಆಗಬೇಕು ಆಗದೆ ಹೋದರೆ ಆಗ ಮತ್ತೆ ಬಂದು ಆಗುವುದಿಲ್ಲ ಏನು ಮಾಡಲಿ ಎಂದು ನಿಮ್ಮನ್ನು ಕೇಳುವುದು ಯಾಜ್ಞವಲ್ಕಿ ಮನಸ್ಸಿಗೆ ದೊಡ್ಡದು ಯಾವುದೂ ಇಲ್ಲ ನೀನು ಹೀಗೆ ಆಗಬೇಕೆಂದರೆ ಮನಸ್ಸು ಮೊದಲೆರಡು ದಿನ ಹಾ ಎಂದು ಕುಣಿದಾಡುವುದು ನಾವು ಹಠ ಹಿಡಿದರೆ ಅದು ಸುಮ್ಮನಾಗುವುದು ಅಲ್ಲದೆ ಮನುಷ್ಯನು ಪ್ರಾಣಾಪಾನಗಳಿಂದಲ ಪ್ರಾಣಪಪಾನಗಳಿಂದಲ್ಲ ಜೀವಿಸುವುದು ಅವರೆಡೂ ಯಾವನನ್ನು ಆಶ್ರಯಿಸುವ ಆಶ್ರಯಿಸಿವೆಯೋ ಅವನಿಂದ ಜೀವಿಸುವುದು ಹಾಗೆಂದರೆ ನಾವು ಊಟ ಮಾಡುವುದು ಅನ್ನ ಅದನ್ನು ಅನ್ನದನಾಗಿ ದೇಹದಲ್ಲಿದ್ದುಕೊಂಡು ತಿನ್ನುವುದು ಪ್ರಾಣ ಈ ಅನ್ನದಲ್ಲಿ ಬೇಡವಾದ ಭಾಗವನ್ನು ಹೊರಗೆ ಹಾಕುವುದು ಅಪಾನ ಅದರಿಂದ ಎಲ್ಲರೂ ಮನುಷ್ಯರು ಬದುಕುವುದು ಪ್ರಾಣಾಪಾನಗಳಿಂದ ಎಂದುಕೊಳ್ಳುತ್ತಾರೆ ಅದಕ್ಕೆ ಉಪನಿಷತ್ತು ಹೇಳಿತು ಮನುಷ್ಯನು ಬದುಕುವುದು ಪ್ರಾಣಪಾನಗಳಿಂದಲ್ಲ ಈ ಎಡೂ ಆಶ್ರಯವಾಗಿ ಆಶ್ರಯನಾಗಿರುವವನಿಂದ ಎಂದು ನಾನು ಅದನ್ನೇ ಹೇಳಿತು ಸರಿ ಹಾಗಾದರೆ ನನಗೆ ಅಪ್ಪಣೆ ದೊರೆಯಿತು ಬರೀ ಪಾಯಸದಲ್ಲಿ ಇರಬಹುದು ಎಂದು ನೀನಿಂದು ಸಣ್ಣ ಹುಡುಗಿ ಬೆಳೆಯುವ ದೇಹದವಳು ದೇಹದವಳು ಆದ್ದರಿಂದ ಊಟ ಮಾಡುವುದು ಒಳ್ಳೆಯದು ಇಲ್ಲ ಹಾಗೆಯೇ ಇರುವೇನು ಎಂದರೆ ನಿನಗೆ ಇರುವುದಕ್ಕೆ ಸಾಧ್ಯವಾದರೆ ಒಳ್ಳೆಯದು ನನ್ನ ಕರ್ಮಕ್ಕೆ ಅದರಿಂದ ಬಲವೂ ಬರುವುದು ಸರಿ ಮತ್ತೆ ನನಗೆ ಈ ಜನ್ಮದಲ್ಲಿ ತಮ್ಮ ಸಹಾಯಕಳಾಗುವುದು ಬಿಟ್ಟು ಇನ್ನೇನು ಕೆಲಸವಿಲ್ಲ ನಾಳೆಯಿಂದ ನಾನು ಪ್ರಸಾದ ದೇವ ಪ್ರಸಾದವಾದ ಪಾಯಸದಲ್ಲಿರುವವಳು ರಾತ್ರಿ ತಾವು ಹಾಲು ತೆಗೆದುಕೊಂಡರೆ ನಾನು ತೆಗೆದುಕೊಳ್ಳುತ್ತೇನೆ ಆತನು ಆಗಲೇ ಹಿಂಡು ಕಾತ್ಯಾಯಿನಿಯು ಸಂತೋಷದಿಂದ ನಾನಿನ್ನು ಬರುವೆನು ಎಂದು ಎದ್ದು ಹೊಟ್ಟು ಆತನಿಗೆ ವಿಸ್ಮಯವಾಯಿತು ಈ ಸಣ್ಣ ವಯಸ್ಸಿನಲ್ಲಿ ಎಷ್ಟು ದೃಢವಾದ ಮನಸ್ಸು ಹೌದು ಈಗಿಲ್ಲದಿದ್ದರೆ ಪ್ರಪಂಚವು ಸಾಗುವುದು ಹೇಗೆ ಮತ್ತೆ ಕಣ್ಣು ಮುಚ್ಚಿತು ಇದಕ್ಕೋಸ್ಕರವೇ ಬಹಿರ್ಮುಖನಾಗಿದ್ದನೋ ಬಹಿರ್ಮುಖನಾಗಿದ್ದೇನೋ ಎಂದು ಆತನು ಯೋಚಿಸುತ್ತಿದ್ದ ಹಾಗೆಯೇ ಅಭ್ಯಾಸವು ಮನಸ್ಸನ್ನು ಧ್ಯಾನದತ್ತ ಎಳೆದುಕೊಂಡು ಹೋಯಿತು